ನೀನೇ ಸ್ವತಂತ್ರ ಅಂತ ಹೇಳ್ತೀಯಲ್ಲ ಹುಟ್ಟಬೇಕಾದ್ರೆ ಸ್ವತಂತ್ರ ಇಲ್ಲ ಯಾವಾಗ ಹುಟ್ಟಬೇಕು ಎಲ್ಲಿ ಹುಟ್ಟಬೇಕು ಯಾವ ಯೋನಿಯನ್ನು ಪಡ್ಕೋಬೇಕು ಯಾವ ಸ್ವತಂತ್ರವೂ ಇಲ್ಲ ಅದೇ ರೀತಿಯಾಗಿ ಸಾವಿನಲ್ಲೂ ಸ್ವತಂತ್ರ ಇಲ್ಲ ಯಾವತ್ತು ಸಾಯ್ಬೇಕು ಎಲ್ಲಿ ಸಾಯಬೇಕು ಹೆಂಗೆ ನೀನು ನಿರ್ಧಾರ ಮಾಡಲಿಕ್ಕೆ ನಿನಗೆ ಸ್ವತಂತ್ರನೇ ಇಲ್ಲ ಆದರೂ ಕೂಡ ನೀನು ಸ್ವತಂತ್ರ ಅಂತ ಹೇಳ್ಕೊತೀಯಲ್ಲ ಅಂದಮೇಲೆ ಮಧ್ಯದಲ್ಲಿ ಹುಟ್ಟಿನಲ್ಲೂ ಇಲ್ಲ ಸಾವಿನಲ್ಲೂ ಇಲ್ಲ ನಡುವೆ ಎಲ್ಲಿಂದ ಬಂತು ನನಗೆ ಸ್ವಾತಂತ್ರ್ಯ ಅಂತ ಇಲ್ಲಿ ವಿಚಾರದಲ್ಲಿ ತಿಳಿಸ್ತಾರೆ ಈ ಪದ್ಯದಲ್ಲಿ ಪ್ರಾಯ ಧನಮದಿಂದ ಜನರಿಗೆ ನಾಯಕ ಪ್ರಭು ಎಂಬಿ ಪೂರ್ವದಿ ತಾಯ ಪೊಟ್ಟೆಯೊಳಿರಲು ಪ್ರಭುವೆಂದೇಕೆ ಕರೆಯರಲೈ ಕಾಯನೀನ್ನನ್ನು ಬಿಟ್ಟು ಹೋಗಲು ರಾಯನೀನೆಂಬುವ ಪ್ರಭುತ್ವ ಪಲಾಯನವನ್ನು ಐದಿ ಐದಿತು ಸಮೀಪರ ಸಮೀಪದಲ್ಲಿ ಇದ್ದರದು ತೋರು ಈ ಮದ ಇದ್ದರೆ ಅವಿವೇಕ ಅದರಿಂದ ಕಣ್ಣಿದ್ದು ಕೂಡ ಕೂಡನಂತೆ ಜೀವ ವರ್ತನೆಯನ್ನು ಮಾಡ್ತಾನೆ ಯೌವನಂ ಧನ ಸಂಪತ್ತಿ ಪ್ರಭುತ್ವ ಅವಿವೇಕಿತ ಏಕೈಕಮಿ ಅನರ್ಥಾಯ ಕಿಮು ಯಥುಷ್ಟಯಂ ಯೌವನ ಧನಸಂಪತ್ತು ಸಂಪತ್ತು ನಾಯಕತ್ವ ಅವಿವೇಕ ಪ್ರತಿಯೊಂದು ಅನರ್ಥಕರನೇ ಈ ಒಂದೊಂದಿದ್ರೆ ಇಷ್ಟು ಅನರ್ಥ ಆಗ್ತಾ ಇದೆ ಏಕೈಕಮಿ ಅನರ್ಥಾಯ ಒಂದೊಂದೂ ಕೂಡ ಅನರ್ಥ ಅಂದಮೇಲೆ ಈ ನಾಲ್ಕು ಸೇರಿದ್ರೆ ಇನ್ನೇನು ಹೇಳಬೇಕು ಪ್ರಾಯಮದ ಧನಮದ ತುಂಬಿದೆ ಜೊತೆಗೆ ಜನರಿಗೆ ನಾಯಕ ಅನ್ನು ಹಮ್ಮು ಸೇರಿಕೊಂಡಿದೆ ಈ ಮದಗಳು ಜೊತೆಗೆ ನಿನ್ನ ಅವಿವೇಕವೂ ಸೇರಿಕೊಂಡಾಗ ಇನ್ನೇನು ಪರಿಣಾಮವಾಗೋದಕ್ಕೆ ಸಾಧ್ಯ ಅದಕ್ಕೆ ಹೇಳಿದ್ದು ಹರಿದಾಸನಾಗೆಂದರೆ ನೀ ಕೇಳಲಾರೆ ವೈಷ್ಣವ ದೀಕ್ಷೆಯನ್ನು ನೀನು ಒಲ್ಲೆ ಅಂತೀಯ ಅಂದಮೇಲೆ ನೀವು ಉದ್ಧಾರ ಆಗೋದು ಹಿಂಗೆ ಸಾಧ್ಯ ಸಾಧ್ಯನೇ ಇಲ್ಲ ಈಗ ಹೇಳ್ತೀನಿ ಕೇಳು ಈ ನಿನ್ನ ಪ್ರಭುತ್ವ ಹಿಂದೆ ನೀನು ತಾಯಿಯ ಗರ್ಭದಲ್ಲ ಎಲ್ಲಿತ್ತು ಈಗ ನೀ ನಾಯಕ ನೀನೇ ಉತ್ತಮ ನಾನೇ ಹೇಳ್ದಂಗೆಲ್ಲರೂ ಕೇಳಬೇಕು ಅಂತೆಲ್ಲ ನೂರಾರು ಕಾನೂನುಗಳನ್ನು ಮಾಡ್ತೀಯ ಶಾಸನವನ್ನು ಮಾಡ್ತಿದೆಯಲ್ಲ ನೀನು ನಿನ್ನ ತಾಯಿಯಲ್ಲಿ ಗರ್ಭದಲ್ಲಿ ಇದ್ದಲ್ಲ ಅವಾಗ ಈ ಪ್ರಭುತ್ವ ಅಥವಾ ಹಿರೇತನ ಅನ್ನೋದು ಎಲ್ಲಿತ್ತು ಆಗ ನಿನ್ನನ್ನು ಯಾರೂ ಪ್ರಭು ಅಂತ ಯಾಕೆ ಕರಿತಾ ಇರಲಿಲ್ಲ ನಿನಗೆ ಹೆಸರೇ ನಾಮಕರಣ ಮಾಡೋ ತನಕ ಅಲ್ಲಿಗೆ ಆವಾಗ ನಿನ್ನ ಪ್ರಭು ಒಡೆಯ ಅಧಿಪತಿ ಅಂತೆಲ್ಲ ಕರಿಬೋದಾಗಿತ್ತಲ್ಲ ಎಲ್ಲಿತ್ತದು ಕಾಯನೀನ್ನನ್ನು ಬಿಟ್ಟು ಕೋಗಲು ರಾಯನೀನೆಂಬುವ ಪ್ರಭುತ್ವ ಪಲಾಯನವನ ಇದು ಈ ಶರೀರ ಕಾಲ ಕರ್ಮ ಎಲ್ಲವೂ ಕೂಡ ತ್ರಿಗುಣಗಳಿಂದ ಆಗಿರುವಂತದ್ದು ಅವುಗಳ ಅಧೀನ ಒಂದು ದಿನ ಎಲ್ಲವೂ ಕೂಡ ನಾಶ ಆಗಿಯೇ ಆಗತ್ತೆ ಕಾಲ ಕರ್ಮ ಗುಣಾಧೀನೋ ದೇಹೋಯಂ ಪಾಂಛಭೌತಿಕ ಅಂತ ಈ ದೇಹ ಪಾಂಛಭೌತಿಕವಾಗಿದ್ದೋ ಇದು ನಾಶ ಹಾಗೇ ಆಗತ್ತೆ ಅನಿತ್ಯತ್ವಂ ದೇಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶ ಚತುರ್ವಿಧ ಪ್ರೋಕ್ತ ತದಾ ಹರೇ ಸದಾ ಅಂತ ಭಗವಂತನನ್ನು ಹೊರತುಪಡಿಸಿದ್ರೆ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನಾಲ್ಕು ದೋಷಗಳಿದೆ ಈ ಯಾವ ದೋಷಗಳು ಇಲ್ಲದೆ ಅಚ್ಚುತ ಚ್ಯುತಿರಹಿತ ಅಂತ ಕರ್ಸ್ಕೊಳ್ಳೋನು ಯಾರು ಅಂತಂದರೆ ಪರಮಾತ್ಮ ಒಬ್ಬನೇ ಅಂದಮೇಲೆ ಈ ಶರೀರದಿಂದ ಪ್ರಭುವಾಗಿ ಬೇರೆಯವ್ರನ್ನೆಲ್ಲ ಆಳ್ತೀಯ ಅಂತೇಳಿ ಹೇಗೆ ಯಾಕೆ ನಿನ್ನ ಶರೀರನೇ ಬಿದ್ದು ಹೋಗತ್ತೆ ಇವತ್ತಿದೆ ನಾಳೆ ಇಲ್ಲ ಹಾವಿಗೆ ತುತ್ತಾಗಿರ್ತಕ್ಕಂಥ ಒಂದು ಕಪ್ಪೆ ಇನ್ನೊಂದು ಹಿಂದೆ ಹೇಗೆ ಆಳ್ಲಿಕ್ಕೆ ಸಾಧ್ಯ ತಾನೇ ಹಾವಿನ ಬಾಯಿ ಒಳಗಿದೆ ತಾನು ಹೊರಗೆ ಬರೋ ಉಪಾಯ ಮಾಡ್ಕೊಳ್ಳೋದೇ ದುಸ್ತರ ಆಗಿದ್ದಾಗ ಇನ್ನೊಂದು ವ ಪ್ರಾಣಿಯನ್ನ ಜೀವನನ ಕಾಪಾಡ್ತೀನಿ ಅಂತ ಆದರೆ ಹೇಗೆ ಸಾಧ್ಯ ಇಲ್ಲ ಈ ಶರೀರ ನಿನ್ನನ್ನು ಒಂದು ದಿನ ಬಿಟ್ಟು ಹೋಗುತ್ತೆ ಅದನ್ನು ಪ್ರಭು ನೀನು ಆಗಿದ್ದರೆ ನೀ ಅದನ್ನು ಹಿಡಿದಿಟ್ಕೋಬೇಕಾಗಿತ್ತು ನಿನ್ನ ಶರೀರ ಬಿದ್ದೋಗದೆ ಇದ್ದಂಗೆ ಆಗ ನಿನ್ನ ಪ್ರಭುತ್ವ ಎಲ್ಲಿ ಹೋಗಿತ್ತಪ್ಪ ಅದು ಹೇಳ್ದೆ ಕೇಳದೆ ಪಲಾಯನವನ್ನು ಮಾಡಿಬಿಡುತ್ತೆ ನಿನ್ನಲ್ಲಿ ಅದನ್ನು ನೀನು ಉಳಿಸ್ಕೊಳ್ಳಿಕ್ಕಾಗಲ್ಲ ಅಂದಮೇಲೆ ನೀನು ಅಸಹಾಯಕ ಅಸ್ವತಂತ್ರ ಅಕಸ್ಮಾತ್ ನಿನ್ನ ಶರೀರಕ್ಕೆ ನೀನೇ ಪ್ರಭು ಅಂತ ಆಗಿದ್ದರೆ ಹಲ್ಲು ಉದುರೋದಾಗಲಿ ಚರ್ಮ ಸುಖ ಸುಖ ಸುಖಾಗೋದಾಗಲಿ ಕಣ್ಣು ಕಿವಿ ಕೇಳಿಸ್ದೇ ಇರೋದು ನೋಡಲಿಕ್ಕೆ ಬರದೇ ಇರೋದು ಈ ಕುರುಡತ್ವ ಕಿವುಡತ್ವ ಈ ಯಾವುದು ಯಾವುದು ಬರಲೇಬಾರ್ದಾಗಿತ್ತು ನೀನು ಸ್ವತಂತ್ರ ಆಗಿದ್ದರೆ ಅದನ್ನೆಲ್ಲ ನೀನೇ ನಿಯಮನ ಮಾಡಿಕೊಂಡು ಎಲ್ಲ ಅಂಗಾಂಗಗಳು ಹಾಗೆ ಮೊದಲು ಹುಟ್ಟಿದಾಗ ಎಷ್ಟು ಪ್ರಾಬಲ್ಯದಿಂದ ಬಲವಂತ ಬಲವಾಗಿತ್ತು ಅದೇ ರೀತಿಯಾಗಿರಬೇಕಾಗಿತ್ತು ವಯಸ್ಸಾಗಿ ವಯಸ್ಸಾದಂತೆ ನಿನ್ನ ಕಾರ್ಯಕ್ಷೀಣ ಕ್ಷೀಣಿಸ್ತಾ ಹೋಗುತ್ತಲ್ಲ ಕಾರ್ಯಕ್ಷಮತೆ ಅನ್ನೋದು ಅದು ಯಾವುದು ಆಗಬಾರ್ದಾಗಿತ್ತು ಆದ್ದರಿಂದ ಕಾಯ ನಿನ್ನನ್ನು ಬಿಟ್ಟು ಹೋಗಲು ಈ ಶರೀರನೇ ನಿನ್ನ ಬಿಟ್ಟು ಹೋಗತ್ತೆಂದ ಮೇಲೆ ರಾಯ ನೀನು ನೀನೇ ಒಡೆಯ ಪ್ರಭು ಅಂತೆಲ್ಲ ಕರ್ಸ್ಕೊತೀಯಲ್ಲ ಅದೆಲಿಗೊಡೋಯ್ತು ಹೇಳೋ ಸಮೀಪದರಲ್ಲಿ ಸಮೀಪದಲ್ಲಿದ್ದಾರದ ತೋರು ಅಂತ ಈ ಸತ್ತ ಮೇಲೆ ನಾಮಾವಶೇಷ ಅಕಸ್ಮಾತ್ ಏನಾರು ಒಳ್ಳೆ ಕೆಲಸ ಮಾಡಿದರೆ ಹಾಗೂ ಹೀಗೂ ನಿನ್ನನ್ನು ಸ್ವಲ್ಪ ಹೊಗಳುತ್ತಾರೆ ನೆನಪಿಟ್ಕೋತಾರೆ ನಿನಗಿಂತ ಒಳ್ಳೆ ಕೆಲಸ ಮಾಡಿದವರು ಲೋಕದಲ್ಲಿ ಬಂದರು ಅಂದರೆ ಸಹಜವಾಗಿ ಕೆಲವಾರು ವರ್ಷಗಳಲ್ಲಿ ನಿನ್ನನ್ನು ಮರೆತು ಬಿಡ್ತಾರೆ ಅದೇ ರೀತಿಯಾಗಿ ದುಷ್ಟ ಕೆಲಸ ಮಾಡಿ ಪಾಪಿ ಕೆಲಸ ಮಾಡಿದ್ರು ಕೆಲವು ಕಾಲ ನೆನ್ಪಿಟ್ಕೋತಾರೆ ಆಮೇಲೆ ಒಂದಲ್ಲ ಒಂದಿನ ನಿನ್ನ ಮರಿತಾರೆ ಆದ್ದರಿಂದ ನಾಮಾವಶೇಷ ಆಗೋಗ್ತೀಯ ಇಷ್ಟು ಅಸ್ವತಂತ್ರನಾಗಿರ್ತಕ್ಕಂಥ ನೀನು ನಾನು ದಾಸನಲ್ಲ ಈಶಾ ಅಂದರೆ ಅದು ಹೇಗೆ ಸರಿಯಾಗಕ್ಕೆ ಸಾಧ್ಯ ಅದು ಸುಳ್ಳು ಪ್ರಭುತ್ವ ಅನ್ನೋದು ನನಗೆ ಶಾಶ್ವತ ಅಲ್ಲ ಹಂಗ ಶಾಶ್ವತವಾಗಿದ್ದ್ಯಾವುದು ಪರಮಾತ್ಮನ ದಾಸ್ಯತ್ವ ಅನ್ನೋದಿದ್ಯಾನ ಅದೇ ಶಾಶ್ವತ ಆದ್ದರಿಂದ ನೀನು ಆ ದಾಸದೀಕ್ಷೆಯನ್ನು ಸ್ವೀಕಾರ ಮಾಡು ಈಗ ಪ್ರಾಯ ಇದೆ ಧನಬಲ ಇದೆ ಜನರಿಗೆ ನಾನು ನಾಯಕ ಅಂತೆಲ್ಲ ಹೇಳ್ಕೊಂಡು ಬೇಕಾದಷ್ಟು ಮಾಡು ಸ್ವತಂತ್ರ ಅಂತ ಕುತರ್ಕತೆಯಿಂದ ಹೇಳ್ಕೊಂಡ್ರೆ ಅದು ಸರಿಯಾಗಲ್ಲ ನೀ ಹೇಳ್ಕೊಂಡ ಮೇಲೆ ಅದನ್ನು ಮಾಡಿ ತೋರಿಸ್ಬೇಕು ನಿನ್ನ ನಿನ್ನ ಶರೀರದ ಮೇಲೆ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಡೆತನ ಇಲ್ಲ ನಿನಗೆ ಕೂದಲೆಲ್ಲ ಉದುರಿ ಹೋಗ್ತಾ ಇದೆ ಇಲ್ಲ ಹಣ್ಣಾಗ್ತಾಯಿದೆ ಬೆಳಗ್ಗೆ ಆಗ್ತಾ ಇದೆ ಅದನ್ನು ತಪ್ಪಿಸೋಕೆ ಸಾಧ್ಯವ ಇಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಆಶ್ರಯ ಮಾಡಿದೆಯಾ ಕೈಗೆ ಊರು ಹೋಲು ಬಂದಿದೆ ನಡೆದಾಡಲಿಕ್ಕೆ ನಿನ್ನ ಕೈಯಲ್ಲಿ ಆಗ್ತಾಯಿಲ್ಲ ಹೀಗೆ ಒಂದೊಂದು ಅಂಗಾಂಗಗಳೇ ನಿನ್ನ ಮಾತನ್ನು ಕೇಳಲ್ಲ ಅಂದಮೇಲೆ ಬೇರೆಯವರು ಯಾರು ನಿನ್ನ ಮಾತನ್ನು ಕೇಳ್ತಾರೆ ಅಂದಮೇಲೆ ನಿನ್ನ ಪ್ರಭುತ್ವ ಅನ್ನೋದು ನಿನ್ನ ಶರೀರದ ಮೇಲೆ ಇಲ್ಲ ಅಂತ ಆದಮೇಲೆ ಬೇರೆಯವರು ತೋರಿಸೋದಕ್ಕೆ ಇಲ್ಲ ಆದ್ದರಿಂದ ನೀ ನಾನು ಪ್ರಭು ಅಂತ ಹೇಳ್ತಿದ್ದಿಲ್ಲ ಅದು ದುರಹಂಕಾರದಿಂದ ಅಥವಾ ಕುತರ್ಕದಿಂದನೇ ಹೇಳ್ತಾ ಇರೋದು ಅದು ಅಹಂಕಾರಕ್ಕೆ ಕಾರಣ ಆಗ್ತಾ ಇದೆ ಪ್ರಭುತ್ವಕ್ಕೆ ಕಾರಣ ಆಗೋದಿಲ್ಲ ಪ್ರಭುತ್ವ ಎಂದು ನಿನಗೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಆ ಪ್ರಭು ಸರ್ವೋತ್ತಮನಾದ ಪರಮಾತ್ಮ ಅವನು ಕೊಟ್ಟರೆ ಉಂಟು ಇಲ್ಲದೆ ಇದ್ದರೆ ಇಲ್ಲ ಯಾರು ತಾನು ಪ್ರಭು ಸ್ವತಂತ್ರ ಈಶ್ವರ ಅಂತೆಲ್ಲ ಕುತರ್ಕದಿಂದ ಹೇಳ್ಕೊತಾರೋ ಅವರಿಗೆ ಅದು ಸಾಧ್ಯನೇ ಇಲ್ಲ ಭಗವಂತ ಪ್ರೇರಣೆಯಿಂದ ಅವನು ಹಂಗೆ ಹೇಳ್ಕೋಬೇಕೋ ಆದರೂ ಸುಳ್ಳೋದು ನೀನು ತಾಯಿಯೇ ಗರ್ಭವಾಸದಲ್ಲಿ ಇದೆಯಲ್ಲ ಆವಾಗ ಗರ್ಭಶೀಲದಿಂದ ಹೊರಗೆ ಬರೋದಕ್ಕೆ ನಿನಗೆ ಇಲ್ಲ ಇನ್ನ ನಿನ್ನ ಅನ್ನವನ್ನು ನೀನು ಸಂಪಾದನೆ ಮಾಡೋದು ಸಾಧ್ಯ ಇಲ್ಲ ಅಂಥದ್ದು ನೀನು ಪ್ರಭು ಅಂತ ಹೇಳ್ಕೊತೀರಾ ಅದು ಸಾಧ್ಯ ಇಲ್ಲ ಅಂದಮೇಲೆ ಏನಾಯಿತು ನಿನಗೆ ಹುಟ್ಟೋದಕ್ಕಿಂತ ಮುಂಚೆನೂ ಪ್ರಭುತ್ವ ಅನ್ನೋದಿರಲಿಲ್ಲ ಸತ್ತ ನಂತರನೂ ಇರೋದಿಲ್ಲ ಅಂದಮೇಲೆ ಈ ಮಧ್ಯದಲ್ಲಿ ಎಲ್ಲಿಂದ ಬಂತು ನಿನಗೆ ಈ ಪ್ರಭುತ್ವ ಸರ್ವತಾ ಇಲ್ಲ ಅದು ಸುಳ್ಳು ನೀನು ಕುತರ್ಕದಿಂದ ಹೇಳಲಿಕ್ಕೆ ಹೊರಟಿದೀಯ ಆದ್ದರಿಂದ ಜೀವನಿಗೆ ಸರ್ವಸ್ವಾತಂತ್ರ್ಯ ಅನ್ನೋದು ಗರ್ಭಾವಸ್ಥೆಯಲ್ಲಿದ್ದಾಗೂ ಇರಲಿಲ್ಲ ಸತ್ತು ನರಕಕ್ಕೆ ಹೋಗ್ಲಿಕ್ಕೆ ಯೋಗ್ಯನಾಗಿದ್ದರಿಂದ ನರಕಕ್ಕೆ ಹೋದಾಗಲೂ ಇಲ್ಲ ನೀನು ಸರ್ವತಂತ್ರ ಸ್ವತಂತ್ರ ಅಂದಮೇಲೆ ಮೋಕ್ಷಕ್ಕೆ ಹೋಗೋ ಅಥವಾ ಸ್ವರ್ಗಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಆದ್ದರಿಂದ ನೀನು ನರಕಕ್ಕೆ ಹೋದ್ಮೇಲೂ ಇಲ್ಲ ಆದ್ದರಿಂದ ಅವನಿಗೆ ಈಶ್ವರ ಅಭೇದವು ಕೂಡ ಸರ್ವೋತ್ತಮತ್ವವು ಎಲ್ಲ ಸುಳ್ಳು ಅಂತ ಹೇಳ್ತಿದೆಯ ನೀನು ಧನ ಕರ್ತೃತ್ವ ಬಲಶಾಲಿತ್ವ ಪೂರ್ಣವಾಗಿ ಅದೆಲ್ಲವೂ ಇರೋದು ಭಗವಂತನಲ್ಲಿ ಮಾತ್ರ ಆದ್ದರಿಂದ ಜೀವ ಈಶ್ವರ ಆದ್ದರಿಂದ ಜೀವ ಈಶ್ವರ ಭೇದ ಅದು ಮಿಥ್ಯ ಅಂತ ಜ್ಞಾನಿಗಳದನ್ನು ತಿಳ್ಕೊತಾರೆ ಹೀಗಾಗಿ ಸರ್ವಸ್ವಾತಂತ್ರ್ಯನ ಭ್ರಮೆಗೆ ಒಳಗಾಗಿ ವೈಷ್ಣವ ದೀಕ್ಷೆಯನ್ನು ನೀನು ಸ್ವೀಕಾರ ಮಾಡದೇ ಇದ್ದರೆ ಭಾರೀ ಅನರ್ಥವನ್ನು ಹೊಂದಿ ಮುಂದೆ ಅದು ಅಂಧ ತಮಸ್ಸೆಗೆ ಕಾರಣ ಆಗ್ತಾ ಇದೆ ಸೃಷ್ಟಿಯ ಪೂರ್ವದಲ್ಲೇ ಅಸೃಜ ರಾಶಿಯಲ್ಲಿದ್ದಾಗಲೇ ಆಗಲಿ ಅನಂತರ ಲಯಕಾಲದಲ್ಲಾಗಲಿ ಅಥವಾ ಜೀವರಿಗೆ ತಾವು ಪ್ರಭು ಸ್ವತಂತ್ರ ಅಭಿಮಾನ ಇರೋದೇ ಇಲ್ಲ ಯಾವ ಸಂದರ್ಭದಲ್ಲೂ ಅಂದಮೇಲೆ ನಡುವೆ ಈ ಸಂಸಾರ ಅವಸ್ಥೆಯಲ್ಲಿ ತಾವು ಸ್ವತಂತ್ರ ಅಭಿಮಾನ ದುರಭಿಮಾನೇ ಹೊರತು ಅದು ಸದಾಭಿಮಾನ ಅನ್ನೋದು ಸರ್ವತ ಅಲ್ಲ ಆದ್ದರಿಂದ ಈ ಎರಡರ ಮಧ್ಯೆ ಅಲ್ಪ ಕಾಲದಲ್ಲಿದ್ದರೂ ಕೂಡ ಈ ಜನನ ಮರಣ ಅದೆರಡರ ಮಧ್ಯದಲ್ಲಿ ಸ್ವಲ್ಪ ಕಾಲ ಇದ್ದರೂ ಕೂಡ ಸೃಷ್ಟಿಗೆ ಪೂರ್ವದಲ್ಲೂ ಇರಲಿಲ್ಲ ಸೃಷ್ಟಿಯಲ್ಲೂ ಇರಲಿಲ್ಲ ಕೊನೆಗೆ ಲಯ ಕಾಲದಲ್ಲೂ ಇರೋಲ್ಲ ಮೂರೂ ಕಾಲಗಳಲ್ಲಿ ಸೃಷ್ಟಿ ಸ್ಥಿತಿ ಲಯ ಆ ಮೂರು ಕಾಲಗಳಲ್ಲಿ ಇರುವ ಭಗವಂತನೊಬ್ಬನೇ ಸ್ವತಂತ್ರ ಜೀವತಾನ ಸ್ವತಂತ್ರ ಅನ್ನೋದು ಬರೀ ಅವಿವೇಕಿ ಮೂರ್ಖತನ ದೊಡ್ಡತನ ಅವನು ಮೂರು ಕಾಲದಲ್ಲೂ ಭಗವಂತನ ಅಧೀನ ಮುಕ್ತಿಯಲ್ಲೂ ಅವನಿಗೆ ಭಗವಂತನ ಅಧೀನತ್ವ ಅನ್ನೋದು ಇದ್ದೇ ಇರುತ್ತೆ ಅಲ್ಲೂ ಕೂಡ ಸ್ವತಂತ್ರ ಅನ್ನೋದಿಲ್ಲ ಭಗವಂತನ ಅಧೀನತ್ವ ಅನ್ನೋ ಬಂದ ಮುಕ್ತಿಯಲ್ಲೂ ಇರುತ್ತೆ ಅದು ಯಾವತ್ತೂ ನಾಶ ಆಗೋದಿಲ್ಲ ನಾಶ ಆಗೋದು ಪುರುಷಾರ್ಥವೂ ಅಲ್ಲ ಹಿರಿಯರು ಕಿರಿಯರ ಅಧೀನದಲ್ಲಿದ್ದರೆ ಅದು ಶಾಪ ಕಿರಿಯರು ಹಿರಿಯರ ಅಧೀನದಲ್ಲಿದ್ದರೆ ಅದು ಸುಖ ಅದರಿಂದ ವೈಷ್ಣವ ದೀಕ್ಷೆಯನ್ನು ಸ್ವೀಕರಿಸು ಅಂತ ದಾಸರಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ ಅದರಿಂದ ಹರಿದಾಸನಾಗೂ ವೈಷ್ಣವ ದೀಕ್ಷೆಯನ್ನು ಸ್ವೀಕರಿಸು ಅದನ್ನು ಬಿಟ್ಟು ಅದನ್ನು ಕೇಳಲ್ಲ ಇದನ್ನು ನಾನು ಮಾಡಲ್ಲ ಅಂತ ಈ ರೀತಿಯಾಗಿ ನೀನು ಮೊಂಡಟವನ್ನು ಮಾಡಬೇಡಾನೆ ಯಾವಾಗಲಿದ್ದರೂ ಅಸ್ವತಂತ್ರನೇ ಪರಮ ಸ್ವತಂತ್ರ ಅಂದರೆ ಪರಮಾತ್ಮನೇ ಅಂತ ತಿಳಿಸ್ತಾ